ಇಲ್ಲಿ ಆರನೇ ಪದ್ಯದಲ್ಲಿ ಅಜಾನಜರಿಂದ ಚಕ್ರವರ್ತಿಗಳವರೆಗಿನ ತಾರತಮ್ಯದ ನಿರೂಪಣೆಯನ್ನು ಮಾಡುತ್ತಾರೆ ಆ ನಮಿಪೆ ಅಜಾನಜರಿಗೆ ಕೃಷಾನುಸೃತರಿಗೆ ಗೋವ್ರಜದೊಳಿಗ ಮಾನಿನಿಯರಿಗೆ ಚಿರಪಿತರು ಶತನ್ಯೂನ ಶತಕೋಟಿ ಮೌನಿ ಜನರಿಗೆ ದೇವ ಮಾನವ ಗಾನ ಪ್ರೌಢರಿಗೆ ಅವನಿಪರಿಗೆ ರಮಾನಿವಾಸನ ದಾಸ ವರ್ಗಕ್ಕೆ ನಮಿಪೆ ನನಬರತ ಅಜಾನಜ ದೇವತೆಗಳಿಗೆ ಅಗ್ನಿಪುತ್ರರಿಗೆ ಗೋಕುಲದಲ್ಲಿರುವಂತಹ ಗೋಪಿಕಾ ಸ್ತ್ರೀಯರಿಗೆ ಚಿರಪಿತೃಗಳಿಗೆ ಶತ ನ್ಯೂನ ಶತಕೋಟಿ ಅಂದರೆ ನೂರು ಕಡಿಮೆ ನೂರು ಕೋಟಿ ಋಷಿಗಳಿಗೆ ದೇವಗಂಧರ್ವರು ಮತ್ತೆ ಮನುಷ್ಯ ಗಂಧರ್ವರಿಗೆ ಲಕ್ಷ್ಮೀನಿವಾಸನ ಆಗಿರುವಂತಹ ಭಗವಂತನ ದಾಸವರ್ಗಕ್ಕೆ ಮನುಷ್ಯೋತ್ತಮರಿಗೆ ಸದಾ ನಮಸ್ಕಾರವನ್ನು ಮಾಡ್ತೀನಿ ಇಲ್ಲಿ ಅಗ್ನಿಪುತ್ರರು ಅಂದರೆ ಕೃಷ್ಣನ ಹದಿನಾರು ಜನ ಪತ್ನಿಯರಾಗಿ ಅವತಾರ ಮಾಡಿರುವಂತಹ ದೇವತೆಗಳು ಗಾನ ಪ್ರೌಢರು ಅಂದರೆ ಗಾನ ಗಂಧರ್ವರು ಅಂತ ಅದರಲ್ಲಿ ಮನುಷ್ಯ ಗಂಧರ್ವರು ಮತ್ತು ದೇವ ಗಂಧರ್ವರಿಗೆ ನಮಸ್ಕಾರ ಕೃಷಾನು ಅಂದರೆ ಅಗ್ನಿ ಅಜಾನುಜ ದೇವತೆಗಳಿಗೆ ಕೃಷಾನು ಸುತರು ಅಂದರೆ ಅಗ್ನಿಪುತ್ರರಿಗೆ ಗೋವ್ರಜ ಅಂದರೆ ಗೋಕುಲದಲ್ಲಿರುವಂತಹ ಮಾನವೀಯರು ಅಂದರೆ ಗೋಪಿಕಾಸ್ತ್ರೀಯರಿಗೆ ಚಿರಪಿತೃಗಳಿಗೆ ದೇವ ಮಾನವ ಗಾನ ಪ್ರೌಢರಿಗೆ ಅಂದರೆ ದೇವಗಾನ ಪ್ರೌಢರು ಅಂದರೆ ದೇವಗಂಧರ್ವರು ಗಾನದಲ್ಲಿ ಪ್ರಾವೀಣ್ಯತೆಯನ್ನು ಪಡೆದವರು ಮಾನವ ಗಾನ ಪ್ರೌಢರು ಅಂದರೆ ಮನುಷ್ಯ ಗಂಧರ್ವರು ಇವರೆಲ್ಲರಿಗೂ ಕೂಡ ಭಕ್ತಿಯಿಂದ ನಮಸ್ಕಾರ ಮಾಡ್ತೀನಿ ಕಟ್ಟ ಶ್ರೀನಿವಾಸನ ದಾಸವರ್ಗಕ್ಕೆ ರಮಾ ನಿವಾಸನ ದಾಸವರ್ಗಕ್ಕೆ ಅಂದರೆ ಮನುಷ್ಯೋತ್ತಮರಿಗೂ ಭಕ್ತಿಯಿಂದ ನಂಬಿಕೆ ನನ ಭರತ ತಾರತಮ್ಯ ಗದ್ಯದಲ್ಲಿ ಅಜಾನಜ ದೇವತೆಗಳಿಗೆ ಅನಂತಾನಂತ ನಮಸ್ಕಾರಗಳು ತುಂಬುರು ಮೊದಲಾಗಿರುವಂತಹ ನೂರು ಗಂಧರ್ವರಿಗೆ ಅನಂತ ನಮಸ್ಕಾರಗಳು ಊರ್ವಶಿ ಮೊದಲಾದ ನೂರು ಅಪ್ಸರ ಸ್ತ್ರೀಯರಿಗೆ ಅನಂತಾನಂತ ನಮಸ್ಕಾರಗಳು ಶತನ್ಯೂನ ಶತಕೋಟಿ ಋಷಿಗಳಿಗೆ ಅನಂತಾನಂತ ನಮಸ್ಕಾರಗಳು ಅಗ್ನಿಪುತ್ರರಾದ ಕೃಷ್ಣ ಪತ್ನಿಯರು ಹದಿನಾರು ನೂರು ಜನ ಮತ್ತು ಗೋಪಿಕಾ ಸ್ತ್ರೀಯರಿಗೆ ಅನಂತ ಅನಂತ ನಮಸ್ಕಾರಗಳು ಕೃಷ್ಣನ ಅಂಗಸಂಗಿಗಳಾಗಿರುವಂತಹ ಗೋಪಿಕಾ ಸ್ತ್ರೀಯರಿಗೆ ಅನಂತ ಅನಂತ ನಮಸ್ಕಾರಗಳು ಚಿರಪಿತೃಗಳಿಗೆ ಅನಂತ ಅನಂತ ನಮಸ್ಕಾರಗಳು ದೇವಗಂಧರವರಿಗೆ ಅನಂತ ಅನಂತ ನಮಸ್ಕಾರಗಳು ಮನುಷ್ಯ ಗಂಧರವರಿಗೆ ಅನಂತ ಅನಂತ ನಮಸ್ಕಾರಗಳು ಕ್ಷಿತಿಪರಿಗೆ ಅಂದರೆ ಮನುಷ್ಯ ರಾಜರಿಗೆ ಅನಂತ ಅನಂತ ನಮಸ್ಕಾರಗಳು ಮನುಷ್ಯೋತ್ತಮರಿಗೆ ಮನುಷ್ಯೋತ್ತಮರಲ್ಲಿ ಮತ್ತು ಉತ್ತಮರು ಮಧ್ಯಮರು ಅದಮರು ಅಂತ ಮೂರು ವರ್ಗ ಅದರಲ್ಲಿ ಮನುಷ್ಯೋತ್ತಮರಲ್ಲಿ ಉತ್ತಮರಿಗೆ ಅನಂತ ಅನಂತ ನಮಸ್ಕಾರ ಮನುಷ್ಯೋತ್ತಮ ಮಧ್ಯಮರಿಗೆ ಅನಂತ ಅನಂತ ನಮಸ್ಕಾರಗಳು ಮನುಷ್ಯೋತ್ತಮ ಅಧಮರಿಗೆ ಅನಂತ ಅನಂತ ನಮಸ್ಕಾರಗಳು ಈ ರೀತಿಯಾಗಿ ಎಲ್ಲರಿಗೂ ಕೂಡ ಭಕ್ತಿಯಿಂದ ನಮಸ್ಕಾರವನ್ನು ಮಾಡಬೇಕು ಅಂತ ಮಾರ್ಗದರ್ಶನವನ್ನು ಮಾಡ್ತಾರೆ ಹೀಗೆ ಅಸ್ಮದ್ ಗುರುವಂತರ್ಗತ ಪರಮ ಗುರು ಅಂತರ್ಗತ ತತ್ವದೇವತಾಭಿಮಾನಿ ಅಂತರ್ಗತ ರುದ್ರಾಂತರ್ಗತ ಹಮನ್ ಹನುಮದ್ ಭೀಮ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಭೂ ದುರ್ಗಾರಮಣ ರಾಮಕೃಷ್ಣ ವೇದವ್ಯಾಸಾದಿ ಅನಂತರೂಪಾತ್ಮಕ ಅನಂತ ಅವತಾರಾತ್ಮಕ ಸಚ್ಚಿದಾನಂದಾತ್ಮಕ ಶ್ರೀ ಜಗನ್ನಾಥ ವಿಠಲಾತ್ಮಕ ಶ್ರೀ ಲಕ್ಷ್ಮೀನರಸಿಂಹ ಪ್ರೀತೋ ಬರದೋತು ಅಂತ ಸ್ತೋತ್ರವನ್ನು ಮಾಡಿ ಈಗ ಕೊನೆಯ ಪದ್ಯದಲ್ಲಿ ತಾರತಮ್ಯ ಚಿಂತನೆಯ ಫಲಶ್ರುತಿಯನ್ನು ಹೇಳ್ತಾರೆ ಅನುಕ್ರಮಣಿಕ ತಾರತಮ್ಯವ ಅನುದಿನದಿ ಸದ್ಭಕ್ತಿಪೂರ್ವಕ ನೆನವರಿಗೆ ಧರ್ಮಾರ್ಥ ಕಾಮಾದಿಗಳು ಫಲಿಸುವುವವು ವನಜ ಸಂಭವ ಮುಖ್ಯ ರವಯವ ಎನಿಸುವ ಜಗನ್ನಾಥ ಬಿಡಲಗೆ ಮೆನೆಯದಿಂದಲೇ ನಮಿಸಿ ಕೊಂಡಾಡುತ್ತಿರು ಮರೆಯದಲೇ ಅವರೋಹಣ ಅನುಕ್ರಮಣಿಕ ತಾರತಮ್ಯ ಸಂಧಿಯನ್ನು ಪ್ರತಿನಿತ್ಯದಲ್ಲಿ ಯಾರು ಸದ್ಭಕ್ತಿಪೂರ್ವಕವಾಗಿ ಸ್ತೋತ್ರವನ್ನು ಮಾಡ್ತಾರೋ ಅವರಿಗೆ ಚತುರ್ವಿಧ ಪುರುಷಾರ್ಥಗಳು ಧರ್ಮ ಅರ್ಥ ಕಾಮ ಮೋಕ್ಷ ಏನಾಲ್ಕು ಕೂಡ ಪ್ರಾಪ್ತಿಯಾಗುತ್ತೆ ಅವರವರ ಯೋಗ್ಯತೆಯಂತೆ ಬ್ರಹ್ಮಾದಿಗಳು ಭಗವಂತನ ಅವಯವಗಳಲ್ಲಿ ಜನಿಸಿ ಅವಯವಗಳಲ್ಲೇ ವಾಸವಾಗಿದ್ದು ಅವಯವಗಳಲ್ಲಿಯೇ ಕೊನೆಗೆ ಸಾಧನೆ ಪೂರ್ತಿ ಆದಮೇಲೆ ಸಯುಜ್ಯ ಮೋಕ್ಷವನ್ನು ಹೊಂದಿರ್ತಾರಲ್ಲ ಅವರಿಗೆ ಅವಯವ ಅಂತ ಹೆಸರು ಅಥವಾ ಅಂಗಾವಬದ್ಧರು ಅಂತ ಹೆಸರು ಜಗನ್ನಾಥ ಬಿಟ್ಟಲರೂಪನಾಗಿರುವಂತಹ ಭಗವಂತನಿಗೆ ವಿನಯದಿಂದ ನಮಸ್ಕಾರ ಮಾಡಿ ಅಂತಹ ಸರ್ವೋತ್ತಮನಾದ ಪರಮಾತ್ಮನನ್ನು ಕೊಂಡಾಡುತ್ತಿರು ಮರೆಯದಲೇ ವಿನಯದಿಂದಲೇ ಅಂತ ಎಚ್ಚರಿಕೆಯನ್ನು ಕೊಡ್ತಾರೆ ಕೊಂಡಾಡಬೇಕು ಸ್ತೋತ್ರ ಮಾಡಬೇಕು ಮರೆಯದಲೇ ಸ್ತೋತ್ರ ಮಾಡಬೇಕು ವಿನಯದಿಂದಲೇ ಸ್ತೋತ್ರವನ್ನು ಮಾಡಬೇಕು ಇಲ್ಲಿ ಬ್ರಹ್ಮಾದಿ ದೇವತೆಗಳು ಅವಯವಗಳು ಅಂದರೆ ಪರಮಾತ್ಮನ ಅವಯವಗಳನ್ನು ಆಶ್ರಯ ಮಾಡಿರುವಂತಹ ಅಂಗಾಭಬದ್ಧರು ಇಲ್ಲಿ ಅನುಕ್ರಮಣಿಕಾ ಅಂತ ಹೇಳಿದರು ಅಂದರೆ ಅವರೋಹಣ ಕ್ರಮದ ಅನುಕ್ರಮಣಿಕ ತಾರತಮ್ಯ ಅಂತ ಈ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು ಅಂತ ತಿಳಿಸಿ ಈ ಅವರೋಹಣ ತಾರತಮ್ಯ ಸಂಖ್ಯೆಯನ್ನು ಉಪಸಂಹಾರ ಮಾಡ್ತಾರೆ ಶ್ರೀಕೃಷ್ಣಾರ್ಪಣ